ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಭಗವಂತನೇ ಸರ್ವ ಶಬ್ದ ವಾಚ್ಯ ಭಗವಂತ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಏಕ ಪಂಚಾಶದ್ವರ್ಣಗತ ಮಾಕಳತ್ರ ಸರ್ವರೊಳಗೆ ಅವ್ಯಾಕೃತ ಆಕಾಶ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾಧ್ಯ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋವಾಂಗ್ ಮಯ ನೆನೆಸಿ ಕೋಂಬ ಸಂಸ್ಕೃತ ವರ್ಣಮಾಲೆಯಲ್ಲಿ ಐವತ್ತೊಂದು ಅಕ್ಷರಗಳು ಅಂ ಅಜಾಯನ ಮಹಾ ಆಮ್ ಆನಂದಾಯ ನಮಃ ಎಂದ ಕ್ಷ ಲಕ್ಷ್ಮೀ ನರಸಿಂಹ ಬೀಜಾಕ್ಷರ ಮಂತ್ರ ಅಲ್ಲಿ ತನಕ ಐವತ್ತೊಂದು ವರ್ಣಗಳು ಈ ಏಕ ಪಂಚಾಶತ್ ಪಂಚಾಶತ್ ಅಂದರೆ ಐವತ್ತು ಅದಕ್ಕೊಂದು ಏಕ ಸೇರಿಸಿದ್ರೆ ಐವತ್ತೊಂದು ವರ್ಣಗತ ಮಾ ಕಳತ್ರನೋ ಮಾ ಅಂದರೆ ಲಕ್ಷ್ಮೀ ದೇವಿ ಕಳತ್ರ ಅವಳಿಗೆ ಪತಿಯಾಗಿರ್ತಕ್ಕಂಥ ಪರಮಾತ್ಮ ಐವತ್ತೊಂದು ವರ್ಣ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನೇ ಲಕ್ಷ್ಮೀಪತಿಯೇ ವಾಂಗಯ ಮತ್ತು ಮನೋಮಯ ಅಂತ ಕರೆಸ್ಕೊತಾರೆ ಅಕಾರದಿಂದ ಕ್ಷಕಾರ ತನಕ ವರ್ಣಗಳಿಗೂ ಕೂಡ ನಿಯಾಮಕನಾಗಿರ್ತಕ್ಕಂಥವರು ಭಗವಂತ ಭಗವಂತ ವರ್ಣಾಭಿಮಾನಿ ದೇವತಾಂತರ್ಗತನಾಗಿ ಇರದೇ ಇದ್ದರೆ ವರ್ಣಗಳಿರೋದಿಲ್ಲ ಅನ್ನೋದಷ್ಟೇ ಅಲ್ಲ ಅದು ಅಭಿವ್ಯಕ್ತಿ ಆಗೋಕ್ಕೂ ಸಾಧ್ಯ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಬೋಧನೆ ಮಾಡುವಂತಹ ಶಕ್ತಿ ಕೂಡ ಆ ವರ್ಣಗಳಿಗೆ ಇರೋದು ಸಾಧ್ಯ ಇಲ್ಲ ಅದು ಲೌಕಿಕ ಆಗಿರ್ಬೋದು ವೈದಿಕ ಅಂದರೆ ವಿದೋಪ್ತವಾಗಿದ್ದಾರೋ ನಾವು ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಕಿವಿಗೆ ಕೇಳಿಸೋದು ಯಾವುದು ಧ್ವನಿಯಷ್ಟೆ ಆ ಧ್ವನಿಯಿಂದ ವರ್ಣ ಅನ್ನೋದು ವ್ಯಕ್ತ ಆಗತ್ತೆ ಧ್ವನಿಗೆ ಅರ್ಥ ಇಲ್ಲ ಆದರೆ ವರ್ಣಕ್ಕೆ ಅರ್ಥ ಅನ್ನೋದಿದೆ ಯಾಕೆ ಅಂದರೆ ಧ್ವನಿ ಅನ್ನೋದು ಅನಿತ್ಯವಾಗಿರ್ತಕ್ಕಂಥದ್ದು ವರ್ಣ ನಿತ್ಯ ಪರಮಾತ್ಮ ಹೇಗೆ ಸರ್ವಶಬ್ದ ವಾಚ್ಯ ಸರ್ವತ್ರ ವ್ಯಾಪ್ತನೋ ಅದೇ ರೀತಿಯಾಗಿ ಶಬ್ದವೂ ಕೂಡ ಸರ್ವತ್ರ ವ್ಯಾಪ್ತ ಎಲ್ಲ ದೇಶ ಎಲ್ಲ ಕಾಲಗಳಲ್ಲೂ ಕೂಡ ಶಬ್ದ ಅನ್ನೋದು ವ್ಯಾಪ್ತವಾಗಿದೆ ನಾವು ಉಚ್ಚಾರ ಮಾಡಿದಾಗ ಶಬ್ದ ಹುಟ್ಟತ್ತೆ ಮರೆಯಾಗತ್ತೆ ಇದು ನಮ್ಮ ಅನುಭವದಲ್ಲಿ ನಮಗೆ ಗೊತ್ತಾಗತ್ತೆ ಈ ಅನುಭವವನ್ನ ಆಶ್ರುತಿಯನ್ನ ಶ್ರುತಿಯನ್ನು ಕೂಡಿಸ್ಬೇಕು ಹುಟ್ಟುವ ಶಬ್ದನೇ ಧ್ವನಿ ಅದರಿಂದ ವ್ಯಕ್ತವಾಗ್ತಕ್ಕಂಥ ಶಬ್ದಕ್ಕೆ ವರ್ಣ ಅಂತ ಆ ವರ್ಣ ಮಾತ್ರ ಪರಮಾತ್ಮನಂತೆ ಸರ್ವತ್ರ ವ್ಯಾಪಿಯಾಗಿದೆ ಆ ವರ್ಣಾಂತರ್ಗತನಾಗಿ ಭಗವಂತ ವರ್ಣಾಭಿಮಾನಿ ದೇವತೆಗಳ ಅಂತರ್ಯಾಮೆಯಾಗಿ ಇರೋದರಿಂದನೇ ಆ ವರ್ಣಗಳು ನಮಗೆ ಅರ್ಥವನ್ನು ಬೋಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಇಲ್ಲ ಹೀಗೆ ಪರಮಾತ್ಮ ವರ್ಣದಂತೆ ಸರೋವರೊಳಗೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಭೂತಾಕಾಶ ಬೇರೆ ಅವ್ಯಾಕೃತಾಕಾಶ ಬೇರೆ ಭೂತಾಕಾಶಕ್ಕೆ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಲಯಕಾಲದಲ್ಲಿ ಲಯ ಅಥವಾ ನಾಶ ಅನ್ನೋದಿದೆ ಅವ್ಯಾಕೃತಾಕಾಶಾಂತ ಅನ್ನೋದು ಅವ್ಯಾಕೃತಾಕಾಶಕ್ಕೆ ಅನಾದಿಯಾಗಿ ನಿತ್ಯತ್ವ ಇದೆ ಎಂದಿಗೂ ಕೂಡ ಲಯ ಅನ್ನೋದಿಲ್ಲ ಈ ಭೂತಾಕಾಶದಿಂದ ತಾಮಸ ಅಹಂಕಾರ ಅದರಿಂದ ಜನ್ಯವಾಗಿರ್ತಕ್ಕಂಥದ್ದು ಅದರಿಂದ ಅನಿತ್ಯ ವರ್ಣದಂತೆ ಅವ್ಯಾಕೃತ ಆಕಾಶವೂ ಕೂಡ ಸರ್ವತ್ರ ವ್ಯಾಪ್ತ ಆಕಾಶವತ್ ಸರ್ವಗತಶ್ಚ ನಿತ್ಯ ಪರಮಾತ್ಮ ಸರ್ವತ್ರವ್ಯಾಪಿ ನಿತ್ಯ ಅಂತೆಲ್ಲ ಹೇಳಬೇಕು ಅಂತ ಆದರೆ ಆಕಾಶದೃಷ್ಟಾಂತವನ್ನೇ ಶಾಸ್ತ್ರಗಳು ಕೊಡ್ತಾ ಇದೆ ಆದರೆ ಭೂತಾಕಾಶ ಅಲ್ಲ ಅವ್ಯಾಕೃತ ಆಕಾಶ ನಿತ್ಯವಾಗಿರೋದು ಸತ್ಯವಾಗಿ ಇರೋದು ಈ ಭೂತಾಕಾಶ ಬ್ರಹ್ಮಾಂಡದ ಹೊರಗೆ ಆಕಾಶದ ಆವರಣ ಪರ್ಯಂತ ಮಾತ್ರ ಇರುತ್ತೆ ಅದರಿಂದ ಸರ್ವತ್ರ ವ್ಯಾಪ್ತ ಅಲ್ಲ ಆತ್ಮನ ಆಕಾಶ ಸಂಭೂತ ಅಂತ ಶ್ರುತಿ ಹೇಳ್ತಾ ಇದೆ ಆದ್ರಿಂದ ತಾಮಸ ಅಹಂಕಾರ ಜನ್ಯವಾಗಿದ್ರಾದ್ರಿಂದ ಅದು ಅನಿತ್ಯ ನಿತ್ಯವೂ ಆಗಿರೋದು ಸರ್ವವ್ಯಾಪಿಯಾಗಿರೋದು ಅಂತ ಆದರೆ ಅವ್ಯಾಕೃತ ಆಕಾಶ ಮಾತ್ರ ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಐವತ್ತೊಂದು ವರ್ಣಗಳು ಕೂಡ ಈ ಅವ್ಯಾಕೃತ ಆಕಾಶವನ್ನು ಆಶ್ರಯಿಸಿಕೊಂಡು ಇರೋದು ಅವುಗಳಿಗೆ ನಿಯಾಮಕನಾಗಿ ಮಾ ಕಳತ್ರ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ನಿಗಮ ತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋವಾನ್ಮೆ ನೆನೆಸಿಕೊಂಬ ಪರಮಾತ್ಮ ನಿಗಮ ತತಿಗಳನ್ನು ತತಿ ಅಂದ್ರೆ ನಿಗಮ ವೇದಗಳು ಅನಂತ ವೇದಗಳು ವ್ಯಾಕರಣ ಭಾರತ ಮುಖಾದಿ ಅನೇಕ ಅವೇ ಅನೇಕ ಶಾಸ್ತ್ರ ಪುರಾಣ ಭಾಷಾ ಅನೇಕಗಳ ಕಲ್ಪಿಸಿ ಅಂದರೆ ಕಲ್ಪಿಸಿ ಅಂದರೆ ರಚಸಿ ಅಂತ ಪಂಚರಾತ್ರ ಪುರಾಣ ರಾಮಾಯಣ ಭಾರತಾದಿ ಪ್ರತಿಯೊಂದು ಕೂಡ ನೂರು ನೂರು ಕೋಟಿ ಗ್ರಂಥಗಳು ವೇದಗಳು ಅನಂತ ಇಷ್ಟು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅವೆಲ್ಲವೂ ಕೂಡ ಉಚ್ಚಾರಣದಿಂದ ಅಭಿವ್ಯಕ್ತಿಗೊಳಿಸಿ ಚತುರ್ಮುಖನಿಗೆ ಬ್ರ ಮೊಟ್ಟ ಮೊದಲಿಗೆ ಉಪದೇಶ ಮಾಡಿದವನು ಭಗವಂತ ಇದು ಭಗವಂತನಿಗೆ ಅನಾಯಾಸವಾಗಿ ಉಸಿರಾಡುವಷ್ಟೇ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ತಿಳಿಸ್ತಾರೆ ನಿಗಮತತಿಗಳು ಅಂದರೆ ವೇದ ಉಪನಿಷತ್ತುಗಳು ಭಾರತ ಮುಖ ಅಂದರೆ ಭಾರತ ಅಂದರೆ ಮಹಾಭಾರತವೇ ಮೊದಲಾಗಿರ್ತಕ್ಕಂಥ ಮಹಾಭಾರತದ ಕಿಲಭಾಗ ಅಂದರೆ ಹರಿವಂಶ ಅವೇ ಮೊದಲಾದವು ಅಂತಂದರೆ ಪಂಚಾರಾತ್ರಗಳು ಪುರಾಣ ಹದಿನೆಂಟು ಉಪಪುರಾಣ ಪುರಾಣ ಪುರಾಣ ಅದರಲ್ಲಿ ಸಾತ್ವಿಕ ಪುರಾಣ ಇತ್ಯಾದಿ ಶಾಸ್ತ್ರ ಅಂತ ಹೇಳಿದರೆ ಬ್ರಹ್ಮಸೂತ್ರಾದಿ ಶಾಸ್ತ್ರಗಳು ಭಾಷ್ಯ ಅಂದರೆ ವೇದ ವ್ಯಾಖ್ಯಾನವಾಗಿರ್ತಕ್ಕಂಥ ಬ್ರಹ್ಮಸೂತ್ರ ಅದರ ಭಾಷ್ಯವನ್ನು ಅನುವ್ಯಾಖ್ಯಾನ ಅಂತ ಉಪನಿಷತ್ತು ಹೇಳುತ್ತ ವ್ಯಾಕರಣ ಅಂದರೆ ಅದರ ಆರು ಅಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ನಿರುಕ್ತ ಕಲ್ಪ ಇವುಗಳನ್ನೆಲ್ಲ ಕಲ್ಪಿಸಿ ಅಂದರೆ ರಚನೆ ಮಾಡಿಕೊಟ್ಟು ಈಗ ನಮಗೊಂದು ಸಂಶಯ ಬರ್ತಾ ಇದೆ ನಿಗಮತತಿಗಳ ಕಲ್ಪಿಸಿ ಕಲ್ಪಿಸಿ ಎನ್ನೋ ಪದಕ್ಕೆ ರಚನೆ ಅಂತಂದರೆ ವೇದ ಉಪನಿಷತ್ತುಗಳೆಲ್ಲ ಅಪೌರುಷಯ್ಯ ಅದನ್ನು ಯಾವ ಪುರುಷನೂ ರಚನೆ ಮಾಡಿದ್ದಲ್ಲ ಇಲ್ಲಿ ರಚಿಸಿ ಅಂತಂದರೆ ಹೇಗೆ ಅಪೌರುಷಯ ಆದಮೇಲೆ ಅದು ಅನಾದಿಯಾಗಿ ಇರಬೇಕು ಹಾಗಂದರೆ ಏನು ಈ ರೀತಿಯಾಗಿ ರಚಿಸಿ ಎನ್ನು ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿಯಾರೇ ಅಂತ ಕೇಳಿದರೆ ಇಲ್ಲಿ ರಚನೆ ಮಾಡೋದು ಅಂತಂದರೆ ವೇದ ಉಪನಿಷತ್ತುಗಳನ್ನು ಉಚ್ಚಾರಣಾಪೂರ್ವಕವಾಗಿ ಅಭಿವ್ಯಕ್ತಿ ಮಾಡೋದು ಅಂತ ಅರ್ಥ ಬೇರೆ ಗ್ರಂಥಗಳನ್ನು ಪುರಾಣಗಳನ್ನೆಲ್ಲ ನಿರ್ಮಾಣ ಮಾಡೋದು ಅನ್ಬೇಕು ವೇದಗಳು ಉತ್ಪನ್ನವಾದವು ಅನ್ನೋ ಮಾತಿಗೆ ಅಭಿವ್ಯಕ್ತಿ ಆಯಿತು ಅಂತ ಈ ರೀತಿಯಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ ವಸ್ತುತಃ ವೇದಗಳಂತೆ ಪುರಾಣಗಳನ್ನೂ ಭಗವಂತ ಅಭಿವ್ಯಕ್ತಿ ಮಾಡ್ತಾನೆ ಹೊರತು ನಿರ್ಮಾಣ ಮಾಡೋದಿಲ್ಲ ಯಾಕೆ ಹೊಸದಾಗಿ ನಿರ್ಮಾಣ ಮಾಡೋಲ್ಲ ಕಾರಣ ಏನು ಅಂತ ಕೇಳಿದ್ರೆ ಒಂದು ಕಲ್ಪದಲ್ಲಿ ತಾನು ಉಪದೇಶ ಮಾಡಿರ್ತಕ್ಕಂಥ ವೇದವನ್ನ ಇನ್ನೊಂದು ಕಲ್ಪದಲ್ಲಿ ಭಗವಂತ ಏನಾರು ಮರೀತಾನೇನೋ ಮರೆದ್ರೆ ಮತ್ತೆ ಮರ್ತರೆ ಹೊಸದಾಗಿ ಮಾಡಬೇಕಾಗಿತ್ತು ಜಗತ್ತಿಗೆ ಸ್ಮರಣೆಯನ್ನು ತಂದುಕೊಡ್ತಂಥವನು ಅವನಿಗೆ ವಿಸ್ಮೃತಿ ಇರತ್ತಾ ಸರ್ವತ ಇಲ್ಲ ಹೀಗಾಗಿ ಅದೇ ವೇದವನ್ನು ಇನ್ನೊಂದು ಕಲ್ಪದಲ್ಲೂ ಉಪದೇಶ ಮಾಡ್ತಾನೆ ಹೊರತು ಹೊಸದಾಗಿ ವೇದವನ್ನು ನಿರ್ಮಾಣ ಮಾಡಿ ಉಪದೇಶ ಮಾಡೋದು ಅಂತಲ್ಲ ಆದ್ದರಿಂದ ವೇದವೂ ಕೂಡ ಅನಾದಿನಿತ್ಯ ಪ್ರತಿ ಕಲ್ಪದಲ್ಲಿ ಅದಕ್ಕೆ ಅಭಿವ್ಯಕ್ತಿ ಮಾತ್ರ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಪುರಾಣದ ವಿಚಾರದಲ್ಲೂ ಇದೇ ಮಾತೆ ಅನ್ವಯ ಆಗತ್ತೆ ಒಂದು ಕಲ್ಪದಲ್ಲಿ ತಾನೇ ಉಪದೇಶ ಮಾಡಿರ್ತಕ್ಕಂಥ ಪುರಾಣದ ವಿಷಯಗಳನ್ನು ಇನ್ನೊಂದು ಕಲ್ಪದಲ್ಲಿ ಭಗವಂತ ಸರ್ವತ ಇಲ್ಲ ಆದರೆ ವೇದ ಪುರಾಣಗಳಲ್ಲಿ ವ್ಯತ್ಯಾಸ ಅನ್ನೋದಿದ್ದೇ ವೇದ ಭಗವಂತನ ಮನಸ್ಸಿನಲ್ಲಿ ಒಂದೇ ರೀತಿ ಇರುತ್ತೆ ಉಚ್ಚಾರಣದಿಂದ ಅಭಿವ್ಯಕ್ತಿ ಮಾಡಿ ಅದನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಮೊಟ್ಟಮೊದಲಿಗೆ ಉಪದೇಶ ಮಾಡ್ತಾನೆ ಭಗವಂತ ಪುರಾಣಗಳ ಅರ್ಥದಲ್ಲಿ ಒಂದೇ ರೀತಿ ಇದ್ದರೂ ಶಬ್ದದಲ್ಲಿ ಬೇರೆ ಬೇರೆ ಅನೇಕ ರೀತಿ ಇರತ್ತೆ ಅವುಗಳಲ್ಲಿ ಒಂದೊಂದು ರೀತಿ ಪುರಾಣಗಳನ್ನು ಒಂದೊಂದು ಕಲ್ಪದಲ್ಲಿ ಅಭಿವ್ಯಕ್ತಿ ಮಾಡ್ತಾ ಹೋಗ್ತಾನೆ ಹೀಗೆ ಪ್ರತಿ ಕಲ್ಪದಲ್ಲೂ ಕೂಡ ಪುರಾಣ ಹೊಸತಂತೆ ಕಾಣತ್ತೆ ಪೌರುಷಯ್ಯ ಅಂತ ಕರೆಸ್ಕೊಳತ್ ವೇದ ಅನಾದಿಯಾಗಿರ್ತಕ್ಕಂಥದ್ದು ಅಪೌರುಷಯ್ಯ ನಿತ್ಯ ಇದನ್ನೆಲ್ಲ ಸಂಗ್ರಹ ಮಾಡಿದ ಹಾಸರು ಕಲ್ಪಿಸಿ ಅಂದರೆ ರಚಿಸಿ ಅಂತ ಅರ್ಥ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಅಂತ ಪ್ರಯೋಗ ಮಾಡಿತ್ತು ಇದು ಅನೇಕ ಅಂತ ಕೇಳಿದ್ರೆ ಗುಂಪು ಅಥವಾ ಸಮೂಹ ಅಂತ ಅರ್ಥ ಸೈನ್ಯ ಅನ್ನೋ ಶಬ್ದಕ್ಕೂ ಅನೇಕ ಅರ್ಥ ಇದೆ ಅನೇಕ ಅನ್ನೋ ಸೈನ್ಯ ಅಂತಲೂ ಅರ್ಥ ಇದೆ ಈ ಶಾಸ್ತ್ರ ಯುದ್ಧದಲ್ಲಿ ವೇದಗಳ ಸೈನ್ಯ ಎಲ್ಲ ಒಂದು ಕಡೆ ವೇದ ವಿರೋಧಿಗಳಾಗಿರ್ತಕ್ಕಂಥ ನಾನಾ ಪಂಥಗಳೇನಿದೆಯಲ್ಲ ಶೈವ ಶಾಕ್ತ ಶಕ್ತಿ ಹೀಗೆ ಬೇರೆ ಬೇರೆ ಮತಗಳೆಲ್ಲ ಇದೆಯಲ್ಲ ಅದೆಲ್ಲೇ ಇನ್ನೊಂದು ಕಡೆ ಹೆದರಿಗೆ ನಿಂತು ಪರಸ್ಪರ ವೇದದ ಪರವಾಗಿ ವೇದ ವಿರೋಧಿಗಳು ಹೋರಾಡಿದ್ರೆ ಶೈವ ಶಾಕ್ತ ಮೊದಲಾಗಿರ್ತಕ್ಕಂಥ ಗ್ರಂಥಗಳೆಲ್ಲ ಸರ್ವಜ್ಞರಾಗಿರ್ತಕ್ಕಂಥ ಶಿವ ಶಕ್ತಿ ಮೊದಲಾದವರು ರಚನೆ ಮಾಡಿರುವಂಥದ್ದು ಅವುಗಳಲ್ಲಿ ಹೆಚ್ಚು ವಿಶ್ವಾಸ ಜನಕ್ಕೆ ಅದರಿಂದ ಅದನ್ನು ಆಚರಣೆ ಮಾಡಲಿಕ್ಕೆ ಜನಗಳು ಪ್ರಾರಂಭವನ್ನು ಮಾಡ್ತಾರೆ ಆಗ ಅವು ಪ್ರಬಲ ಅಂತ ಕಾಣುತ್ತೆ ಹೆಚ್ಚೆಚ್ಚು ಜನ ಅದನ್ನು ಅನುಸರಣೆ ಮಾಡಿದಾಗ ಅವರೇ ಮೆಜಾರಿಟಿ ಅಂತ್ಕಂಡು ಅದು ಪ್ರಬಲ ಅಂತ ಕಾಣತ್ತೆ ವೇದಗಳು ಅಪೌರುಷೇಯ ಅವುಗಳಿಗೆ ಅಪೌರುಷೇಯ ಆದ್ದರಿಂದ ಕರ್ತೃಗಳು ಯಾರೂ ಇಲ್ಲ ಅಂತಾದರೆ ಸರ್ವಜ್ಞರಾಗಿರ್ತಕ್ಕಂಥ ಕರ್ತೃ ಇಲ್ಲ ಅಂತಾದಾಗ ಜಗತ್ತಿನಲ್ಲಿ ಅನಾಥರ ಅವಿಶ್ವಾಸ ಜನಕ್ಕೆ ಮೂಡತ್ತೆ ಆಗ ದುರ್ಬಲವಾಗತ್ತೆ ಅನ್ನೋ ಕಾರಣಕ್ಕಾಗಿ ಭಗವಂತ ದುರ್ಬಲ ಆಗಲ್ಲ ದುರ್ಬಲವಾದಂತೆ ಜನರ ಮನಸ್ಸಿಗೆ ತೋರುತ್ತೆ ಆದ್ದರಿಂದ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ವೇದಕ್ಕೆ ಅನುಸಾರಿಯಾಗಿರ್ತಕ್ಕಂಥ ಪಂಚರಾತ್ರ ಭಾರತ ಪುರಾಣಾದಿ ಪೌರುಷೇಯ ಗ್ರಂಥಗಳನ್ನೆಲ್ಲ ನಿರ್ಮಾಣ ಮಾಡಿ ಆ ವೇದ ಪಕ್ಷದ ಸೈನ್ಯವನ್ನು ಮತ್ತಷ್ಟು ಬಲಪಡಿಸ್ತಾನೆ ಪೌರುಷಯ್ಯ ಗ್ರಂಥಗಳ ಸಂಖ್ಯೆ ಕೇವಲ ಮೂವತ್ತು ಕೋಟಿ ಶೈವ ಶಾಕ್ತ ಮೊದಲಾಗಿರ್ತಕ್ಕಂಥ ಎಲ್ಲವನ್ನೂ ಸೇರಿಸಿದರೆ ಆದರೆ ವೇದದ ಪಕ್ಷದಲ್ಲಿ ವೇದ ಅಪೌರುಷೇಯ ವೇದಗಳು ಅನಂತ ಆದ್ದರಿಂದ ವೇದ ಪಕ್ಷಕ್ಕೆ ಸ್ವಾಭಾವಿಕವಾಗಿರ್ತಕ್ಕಂಥ ಜಯ ಅನ್ನು ಸಾಧ್ಯ ಅಂತ ಬೃಹದಾರಣ್ಯಿಕ ಉಪನಿಷದ್ ಭಾಷ್ಯದಲ್ಲಿ ವೇದದ ಅಪೌರುಷಯತ್ವ ವಿಚಾರ ಹೇಳಿದಾಗ ಈ ವಿಷಯನೂ ತಿಳಿಸ್ತಾರೆ ಇಂತಹ ಪರಮಾತ್ಮ ಮನೋವಾಂಗ್ ಮನೋಮಯ ಅಂದರೆ ಸರ್ವಜ್ಞ ತಿಳಿದವನು ಅಂತ ವಾಂಗಯ ಅಂದರೆ ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಸದಾ ಉಪದೇಶ ಮಾಡ್ತಕ್ಕಂಥವನು ಈ ಕಲ್ಪದಲ್ಲಿ ಪರಮಾತ್ಮ ಉಪದೇಶ ಮಾಡಿದ ಅದರಿಂದ ಅವನು ಸರ್ವೋತ್ತಮ ಹಿಂದೆ ಮುಂದಿನ ಕಲ್ಪಗಳಲ್ಲಿ ಯಾರು ಅಂದರೆ ಎಲ್ಲ ಕಲ್ಪಗಳಲ್ಲೂ ಭಗವಂತನೇ ಮೊಟ್ಟ ಮೊದಲಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲಾದವರಿಗೆ ಉಪದೇಶ ಮಾಡ್ತಕ್ಕಂಥವನು ಸಕಲ ಶಾಸ್ತ್ರಗಳನ್ನು ಅವು ಹೇಳ್ತಕ್ಕಂಥ ಎಲ್ಲ ಪ್ರಮೇಯಗಳನ್ನು ತಿಳಿದಿರತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ವೇದಗಳು ನಿತ್ಯ ಭಗವಂತನೂ ನಿತ್ಯ ಅವನೇ ಉಪದೇಶ ಮಾಡಿದ್ರಿಂದ ವೇದ ಪಂಚಾರಾತ್ರಾದಿ ಎಲ್ಲ ಶಾಸ್ತ್ರಗಳು ಕೂಡ ವಿಶ್ವಾಸಾರ್ಹವಾಗಿರ್ತಕ್ಕಂಥದ್ದು ಈ ಸಕಲ ಸತ್ಯಾಸ್ತ್ರಗಳನ್ನು ಸದಾ ಉಪದೇಶ ಮಾಡ್ತಕ್ಕಂಥ ವಾಂಗಯ ರೂಪ ಆ ರೂಪದಿಂದನೇ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪರಂಪರೆಯಿಂದ ಉಪದೇಶ ಪ್ರಾಪ್ತ ಅನುಗ್ರಹ ಮಾಡ್ತಕ್ಕಂಥವನು ಭಗವಂತನೇ ಅದನ್ನೇ ದಾಸನಿ ಹೇಳಿದರು ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ಮನೋವಾನ್ಮೆನೆಸಿಕೊಂಬ ಯಾರು ಮಾ ಕಳತ್ರ ಎಲ್ಲಿದ್ದು ಅಂದರೆ ಸರ್ವರೊಳಗೆ ಅವ್ಯಾಕೃತಾಕಾಶ ಅಂತ ಪರ್ಯಂತ ವ್ಯಾಪಿಸಿ ಹೇಗೆ ಉಪದೇಶ ಮಾಡ್ತಾನೆ ಅಂದರೆ ಏಕ ವರ್ಣಗತ ಐವತ್ತೊಂದು ವರ್ಣ ಪ್ರತಿಪಾದ್ಯನಾಗಿ ಜಗತ್ತಿನಲ್ಲಿ ಐದು ಅಕ್ಷತನತ ಐವತ್ತೊಂದು ವರ್ಣಗಳು ಆ ಅಕ್ಷರಗಳಿಂದ ಅಕ್ಷರಗಳ ಗುಂಪಿನಿಂದ ಪದಗಳು ಪದಗಳ ಸಮೂಹದಿಂದ ವಾಕ್ಯಗಳು ವಾಕ್ಯಗಳ ಸಮೂಹದಿಂದ ಗದ್ಯ ಪದ್ಯ ಅಥವಾ ಗದ್ಯಮಿ ಪದ್ಯಮಿಶ್ರಿತವಾಗಿರ್ತಕ್ಕಂತಹ ಚಂಪು ಕಾವ್ಯ ಹೀಗೇನನ್ನು ರಚನೆ ಮಾಡಿದ್ರು ತಾನು ಅಭಿವ್ಯಕ್ತಿ ಆ ವರ್ಣಗಳಿಂದ ಆ ವಾಕ್ಯಗಳ ಸಮೂಹದಿಂದ ಅರ್ಥ ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಆ ವರ್ಣಾಭಿಮಾನಿ ದೇವಂತ ತರ್ಗ ಭಗವಂತ ಮಹಾಕಳತ್ರನು ಹವ್ಯಾಕೃತಾಕಾಶಾಂತ ಪರ್ಯಂತ ವ್ಯಾಪಿಸಿ ಹೀಗೆ ಸರ್ವತ್ರ ವ್ಯಾಪ್ತನಾಗಿ ಆ ಅರ್ಥಕ್ಕೆ ಒಂದು ಆ ವರ್ಣಕ್ಕೆ ಅಭಿವ್ಯಂಜಕ ಶಕ್ತಿಯನ್ನ ಕೊಟ್ಟು ಅರ್ಥಕ್ರಿಯಾಕಾರಿ ಸಂಬಂಧವನ್ನು ಉಂಟು ಭಗವಂತನೇ ಅವನೇ ಮಹಾಕಳತ್ರ ಲಕ್ಷ್ಮೀಪತಿಯಾಗಿರ್ತಕ್ಕಂಥವನು ಅಂತ ತಿಳಿಸ್ತಾರೆ ಇಲ್ಲಿ ವ್ಯಾಕರಣಶಾಸ್ತ್ರ ಪದಗಳ ವ್ಯುತ್ಪತ್ತಿ ಸಂಧಿ ವಿಗ್ರಹವಾಕ್ಯ ಸಮಾಸ ಶಬ್ದಾರ್ಥ ವಿತರಣ ವಿವರಣೆ ಹೀಗೆ ಅನೇಕವಾಗಿರ್ತಕ್ಕಂಥದ್ದು ಆ ವಿಷಯ ಪ್ರತಿಪಾದಕವಾಗಿರ್ತಕ್ಕಂಥ ಮುಖ್ಯ ಗ್ರಂಥ ಅಂದರೆ ವ್ಯಾಕರಣ ಈ ಶಾಸ್ತ್ರ ಷಡಂಗಗಳಲ್ಲಿ ಒಂದು ಷಡಂಗಗಳು ಹೇಳಿದ್ವಿ ಶಿಕ್ಷಾ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ನಿರುಕ್ತ ಮತ್ತು ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿ ಪ್ರಾರ್ಥಿತನಾಗಿ ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ವೇದಗಳ ವಿಭಾಗ ಮಾಡಿ ಆ ವೇದಗಳ ನಿರ್ಣಯ ಮಾಡತಕ್ಕಂಥ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿ ನಂತರದಲ್ಲಿ ಪಂಚಮ ಅಂತ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಮನ್ ಮಹಾಭಾರತ ಅನ್ನೋ ಗ್ರಂಥವನ್ನು ರಚನೆ ಮಾಡಿಕೊಟ್ಟ ಅಷ್ಟಾದಶ ಪುರಾಣಗಳನ್ನು ಅಷ್ಟಾದಶ ಉಪ ನಿರ್ಮಾಣ ಮಾಡಿ ಅದರ ಜೊತೆಗೆ ಪಂಚರಾತ್ರ ವೈಕಾನಸ ಸಂಹಿತ ಮೊದಲಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳಿಗೆ ವೇದಕ್ಕೆ ಅನುಸಾರವಾಗಿ ಅರ್ಥವನ್ನ ಮಾಡಿ ಜ್ಞಾನಿಗಳ ಎಲ್ಲ ಸಂಶಯವನ್ನು ಮಿಥ್ಯಾಜ್ಞಾನವನ್ನು ನಿವಾರಣೆ ಮಾಡಿ ವಿದ್ವತ್ ಪ್ರಪಂಚಕ್ಕೆ ವೇದವ್ಯಾಸ ದೇವರ ಕೊಡುಗೆ ಅನ್ನೋದು ಹೀಗೆ ಪರಮಾತ್ಮ ಐವತ್ತೊಂದು ವರ್ಣವಾಚಕನಾಗಿ ವಾಗೀಂದ್ರಿಯ ದ್ವಾರ ಉಚ್ಚಾರಣಾರೂಪವಾಗಿರ್ತಕ್ಕಂಥ ಕ್ರಿಯೆಗೆ ಪ್ರವರ್ತಕನಾಗೋದ್ರಿಂದ ವಾಂಗ್ಮಯ ಅಂತ ಕರೆಸ್ತಾರೆ ಆ ಉಚ್ಚರಿಸಲ್ಪಟ್ಟ ವರ್ಣಗಳ ಅರ್ಥವನ್ನು ಶಬ್ದ ಮಾಧ್ಯಮದ ಮೂಲಕ ಮನಸು ಗ್ರಹಿಸುವಂತೆ ಮಾಡ್ತಾನೆ ಶಬ್ದಾರ್ಥಗಳನ್ನು ಮನಸಿನ ಮೂಲಕ ಬುದ್ಧಿ ತತ್ವಕ್ಕೆ ಉಂಟು ಮಾಡಿ ತಂದುಕೊಡ್ತಕ್ಕಂಥವನು ಕೂಡ ಮಹ ಕಳತ್ರ ಪರಮಾತ್ಮನೇ ಆದ್ದರಿಂದ ಮನೋಮಯ ಅಂತಲೂ ಕಲಿಸ್ಕೋತಾನೆ ಹೀಗೆ ವಾಮ್ಮಯ ಮನೋಮಯ ಅಂಥೇಳಿ ಎರಡು ರೂಪಗಳಿಂದ ಐವತ್ತೊಂದು ವರ್ಣಾಂತರ್ಗತನಾಗಿರ್ತಕ್ಕಂಥ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಸಕಲ ಶಾಸ್ತ್ರಗಳ ಸಾರವನ್ನು ಸಜ್ಜನರಿಗೆ ತಿಳಿಸ್ಕೊಡ್ತಾನೆ ರಾಜಸರಿಗೆ ಅವರವರ ಸ್ವರೂಪಯೋಗ್ಯತಾನುಸಾರ ಮಿಶ್ರ ಜ್ಞಾನವನ್ನು ತಮೋಯೋಗ್ಯರಿಗೆ ಶಾಸ್ತ್ರಗಳಲ್ಲಿ ಅಜ್ಞಾನವನ್ನು ಕೂಡ ಉಂಟು ಮಾಡತಕ್ಕಂಥವರು ಸರ್ವಶಕ್ತ ಸರ್ವಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನೇ ಇಂತಹ ಪರಮಾತ್ಮ ಅವ್ಯಾಕೃತಾಕಾಶ ಪರ್ಯಂತ ವ್ಯಾಪ್ತತ್ವ ಅದಕ್ಕೆ ಭೂತಾಕಾಶಕ್ಕೂ ಅವ್ಯಾಕೃತಾಕಾಶಕ್ಕೂ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ಚಿಂತನೆ ಮಾಡಿ ಭೂತಾಕಾಶ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಲಯಕಾಲದಲ್ಲಿ ಲಯ ಅಥವಾ ನಾಶ ಅವ್ಯಾಕೃತ ಸಕಾಶ ಸರ್ವತ್ರ ವ್ಯಾಪ್ತವೂ ಆಗಿದೆ ಅನಾದಿ ನಿತ್ಯವೂ ಆಗಿದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣ